ನಲವತ್ತಾರು ಗೃಹಿಣಿಯೋ ಬ್ರಹ್ಮವಾದಿನಿಯೋ ಆ ಮಾತು ಕೇಳುವವರೆಗೂ ಮೈತ್ರಿಯು ಮೈಯಲ್ಲಾ ಕಿವಿಯಾಗಿ ಕೇಳುತ್ತಿದ್ದವಳು ವಿವಾಹದ ಸುದ್ದಿ ಬರತಲು ಏಕೋ ಚಂಚಲಾದಳು ಅವಳು ಏನೋ ಅಸಹನೆಯಿಂದ ಅದು ಆಯಿತು ತನ್ನ ಪದಾರ್ಥವನ್ನು ಯಾರೋ ಹೊತ್ತುಕೊಂಡು ಹೋಗುತ್ತಿರುವಂತೆ ಭಾಸವಾಯಿತು ಆಲಾಪಿನಿಯವರು ಸೊಸೆಯ ಸೊಸೆಯ ಮನಸ್ಥಿತಿಯನ್ನು ಅವಳ ಮುಖದ ಮೇಲೆ ಆಗುತ್ತಿದ್ದ ಭಾವಗಳಿಂದಲೇ ಊಹಿಸಿದ್ದರು ಆದರೆ ಆಗ ಮಾತನಾಡುವುದು ಸರಿಯಲ್ಲವೆಂದು ಸುಮ್ಮನಿದ್ದರು ಯಾಜ್ಞವಲ್ಕ್ಯನು ಹೂಡಲು ಅನುವಾದನು ಆಚಾರ್ಯ ದಂಪತಿಗಳಿಬ್ಬರು ನಮಸ್ಕಾರವನ್ನು ಕೈಕೊಂಡು ಹೋಗಿ ಅನುಜ್ಞೆ ಇತ್ತರು ಹೊರಬರುವವರನ್ನು ಕಂಡು ಆಲಾಪಿನಿಯು ಮತ್ತೆ ಕಂಡುಬಿಡುವುದು ಯಾವಾಗ ಹೇಳಿದಷ್ಟೇ ಆವತ್ತಿಗೆ ಸರಿಯಾಗಿ ಹಾಲು ಕಳುಹಿಸುತ್ತೇನೆ ಅದುವರೆಗೂ ದಿನದಿನವೂ ಕಳುಹಿಸಿ ಹಾಲನ್ನೇಕೆ ವ್ಯರ್ಥ ಮಾಡಬೇಕು ಎಂದರು ಯಾಜ್ಞವಲ್ಕಿನು ಹೊರಟಿದ್ದವನು ನಿಂತು ಹಾಲು ವ್ಯರ್ಥವೇನೂ ಆಗಿಲ್ಲವಲ್ಲ ಹಾಲು ಕೆಡುವುದಿಲ್ಲ ಹುಳಿಯಾಗುವುದಿಲ್ಲ ಒಡೆಯುವುದಿಲ್ಲ ನಿಮಗೆ ಬೇರೆ ಕೆಲಸಕ್ಕೆ ಬರುತ್ತದೆಯಲ್ಲ ಎಂದರು ಆಲಾಪಿನಿಯವರು ಅದು ನಿಜ ಏನಾದರೂ ಆಡಬೇಕು ಎಂದು ಆಡಿದ ಮಾತದ್ದು ಅದಕ್ಕಷ್ಟು ಗೌರವ ಕೊಡಬೇಕಾಗಿಲ್ಲ ಎಂದರು ಆಚಾರ್ಯನು ನೋಡಿದಿನ ಏನೆಯಾ ನೀನು ಕಣ್ಮುಚ್ಚಿಕೊಂಡು ಕುಳಿಸಿದ್ದೆ ನಿನ್ನ ಹತ್ತಿರ ಇಟ್ಟಿದ್ದ ಹಾಲನ್ನು ಇವರು ತರುವುದು ಉಪಯೋಗಿಸಿಕೊಳ್ಳುವುದು ನಿನಗೆ ಹೇಗೆ ಗೊತ್ತು ಹಾಗೆ ಗೊತ್ತು ಮಾಡಿಕೊಟ್ಟಿದ್ದು ಸರ್ವಜ್ಞ ಬೀಜವಲ್ಲವೇ ಮತ್ತೇನು ಅದನ್ನೇ ಬೇಕಾದರೆ ಗಿಡವಾಗಿ ಮರವಾಗಿ ಬೆಳೆಸಬಹುದು ಎಂದರು ಯಾಜ್ಞವಲ್ಕಿಯನು ಕನ್ನಡಿಯಲ್ಲಿ ತನ್ನ ರೂಪವನ್ನು ಕಂಡು ನಾಚಿಕೊಳ್ಳುತ್ತಾ ರೂಪತಿ ರೂಪವತಿಯಂತೆ ತನಗರಿವಿಲ್ಲದೆಯೇ ಪ್ರಕಟವಾದ ಸರ್ವಜ್ಞನನ್ನು ಕಂಡು ಒಳಗೆ ಮೆಚ್ಚಿದರು ಹೊರಗೆ ನಾಚಿಕೊಂಡವನಂತೆ ಅಲ್ಲಿ ನಿಲ್ಲ ನಿಲ್ಲದೆ ಹೊರಟು ಹೋದನು ನೋಡುತ್ತಾ ಆಲಾಪಿನಿಯವರು ಏನೆಂದರೆ ಈ ಯಾಜ್ಞವಲ್ಕಿಯನನ್ನು ಆ ಕಾತ್ಯಾಯಿನಿಯು ಸೇವಿಸುವುದು ಸಾಧ್ಯವೇ ನಮ್ಮ ಮೈತ್ರಿಯೇ ಹಾಗೆ ಬೆಳೆದಿದ್ದ ಬೆಳೆದವಳಾಗಿದ್ದರೆ ಚೆನ್ನಾಗಿತ್ತು ಎಂದರು ಆಚಾರ್ಯನು ನಗೆಯನ್ನು ಚೆಲ್ಲುವ ತುಂಟುತನವನ್ನು ಮರೆಯುತ್ತ ಮೆರೆಯುತ್ತಾ ಹಾಗಾದರೆ ಕಾತ್ಯಾಯಿನಿಗೆ ಹೇಳಿ ಕಳುಹಿಸೋಣ ನಿಮ್ಮ ಕಾತ್ಯಾಯಿನ ಬೇಡ ಇಲ್ಲಿ ಆಗಲೇ ಸ್ವಯಂವರವಾಗಿ ಹೋಗಿದೆ ನಮ್ಮ ಮೈತ್ರಿಯು ನಮ್ಮ ಯಾಜ್ಞವಲ್ಕಿನ ವರೆಸಿದ್ದಾಳೆ ಎಂಬುದು ವರ್ಷಿದ್ದ ವರೆಸಿದ್ದಾಳೆ ಎಂದು ಆಗಬಹುದೇನಮ್ಮ ಎಂದು ಮೈತ್ರಿಯ ಮುಖವನ್ನು ನೋಡುತ್ತಾ ಹೇಳಿದರು ಆ ಮಾತಿಗೆ ಆಲಾಪನಿಯವರು ಮೈತ್ರಿಯು ಬ್ರಹ್ಮವಾದಿನಿಯಾಗಬೇಕೆಂದು ಒತ್ತಾಯ ಮಾಡಿದವಳು ನಾನು ಆದರೆ ಆ ವೇಳೆಗೆ ಯಾಜ್ಞವಲ್ಕಿನ ನೋಡಿರಲಿಲ್ಲ ಎಂದರು ಆಚಾರ್ಯರು ನಗುತ್ತ ಈಗೇನು ಅದು ಆದ ಮಹಾ ನಷ್ಟ ಮೈತ್ರಿಯ ನಿನ್ನ ಕೋರಿ ಮೈತ್ರಿಯೂ ನಿನ್ನ ಕೋರಿಕೆಯಂತೆ ಬ್ರಹ್ಮವಾದಿನೇ ಆಗಲಿ ಅವಳಿಗೆ ಇಷ್ಟವಾದರೆ ಮೋಕ್ಷಪತ್ನಿ ಆಗಬಹುದಲ್ಲ ಎಂದರು ಮೈತ್ರಿಯೂ ನಗುತ್ತಾ ನೋಡುವಂತೆ ನಿನ್ನ ಹಾಗೆ ಆಗಬೇಕೆಂದು ಮಾವ ಹೇಳುತ್ತಿರುವುದು ಆದರೆ ನೀನು ಮಾವನಿಗೆ ಧರ್ಮಪತ್ನಿಯೂ ಹೌದು ಮೋಕ್ಷಪತ್ನಿಯೂ ಹೌದು ನಿನ್ನ ಹಾಗೆ ಎರಡೂ ಆಗಲು ಯಾರಿಗೆ ಸಾಧ್ಯ ಎಂದಳು ಆ ಮಾತುಗಳ ಹಿಂದಿರುವ ಅರ್ಥವನ್ನು ಕುರಿತು ಯಾರೂ ಅಷ್ಟಾಗಿ ಯೋಚಿಸಲಿಲ್ಲ